ತರಂಗ ದಂಪತಿಗಳು ನಿರ್ವಿಷಾಯಾನಂದವನ್ನು ಪಡೆದವರಂತೆ ಕಾಲದೇಶಗಳನ್ನು ಮರೆತು ಎಲ್ಲಿಯೋ ಯಾವುದರಲ್ಲಿಯೋ ಲೀನವಾಗಿ ಹೋಗಿದ್ದರೂ ಜಗತ್ತು ಕಾಲವನ್ನು ಮರೆಯಲಿಲ್ಲ ಭಗವಾನ್ ಸೂರ್ಯದೇವನು ಎಂದಿನಂತೆ ಅಹಸ್ಕರನಾಗಿ ಪೂರ್ವ ದಿಶೆಯನ್ನು ಅಲಂಕರಿಸುವ ಸುವೇಳೆಯು ಬಂತೆಂದು ಕೋಳೆಯು ಜಗತ್ತನ್ನು ಎಚ್ಚರಿಸಿತು ಯೋಗಿ ಭೋಗಿಗಳಿಬ್ಬರಿಗೂ ಏಕಸಮವಾಗಿ ಪ್ರಿಯವಾದ ಆ ಕಾಲದಲ್ಲಿ ಎಚ್ಚೆತ ವಿಶ್ವಾಮಿತನು ಕಾಂತದೇಹದ ಗಾಢಾಲಿಂಗನವು ಇನ್ನೂ ಸಡಿದ ಸಡಿಲವಾಗದಿರಲು ಅದನ್ನು ಹಾಗೆಯೇ ಅನುಭವ ಅನುಭವಿಸುತ್ತಾ ಎಚ್ಚರವಾಗಿದ್ದರೂ ಕಣ್ಣು ಬಿಡಲಾರದೆ ದಿನದಿನವೂ ಇಷ್ಟಾಪೂರ್ತ ಕರ್ಮಗಳನ್ನೆಲ್ಲ ಮಾಡುವುದು ಇದಿಷ್ಟೇಕೇ ತಾನೆ ಸ್ವರ್ಗದ ವೇಷಾಂಗನೆಯ ಭೋಗಕ್ಕಾಗಿದ್ದಾನೆ ಅದೇ ಇಲ್ಲಿ ಬಂದಿರಲು ಈ ಕರ್ಮಗಳ ಕಷ್ಟನಿಷ್ಠ ಇರಬೇಕೆಂದು ಆಲೋಚಿಸುತ್ತಿದ್ದಾನೆ ಆತನ ಮತ್ತೊಂದು ಮನಸ್ಸು ನಿನಗೆ ಕರ್ಮಗಳು ಬೇಕಾಗಿಲ್ಲ ಆದರೆ ಲೋಕರಕ್ಷಣಾ ಭಾರವನ್ನು ಹೊತ್ತಿರುವವರಿಗೆ ಬೇಕಲ್ಲ ನಿಮ್ಮಂತಹವರಿಗೆ ಕರ್ಮ ಮಾಡಿದರೆ ಅವರ ಗತಿ ಏನು ನಿಮ್ಮಂತಹವರೆಗೆ ಕರ್ಮ ವಿನ್ಯಾಸ ಮಾಡಿದರೆ ಅವರ ಗತಿ ಏನು ಎನ್ನುತ್ತದೆ ಕೊನೆಗೆ ಸಿದ್ಧಾಂತವಾಗಿ ಹೋಗುತ್ತೆ ಹೋಯಿತು ಇವಳಿಗೆ ಬರಕೊಟ್ಟಿದ್ದೇನೆ ಇವಳ ಸಹವಾಸವು ನನಗೂ ಬೇಕೆನ್ನಿಸುತ್ತದೆ ನಮ್ಮ ಮಿತ್ರರಾದ ದೇವತೆಗಳಿಗೆ ಬೇಕಾದ ಬಲಿ ಮೊದಲಾದ ಸಕಾಲಕ್ಕೆ ಇಲ್ಲದೆ ಹೋದರೆ ಅವರಿಗೆ ತೊಂದರೆಯಾಗುತ್ತದೆ ಅದಾಗದಂತೆ ನನ್ನ ತಪಸ್ಸಿನಿಂದ ಹವಿರ್ಭಾಗಗಳು ಅವರಿಗೆ ಸಕಾಲಕ್ಕೆ ಸಲ್ಲುವಂತಾಗಲಿ ಯಾರಿಗೂ ತೊಂದರೆ ಇಲ್ಲದೆ ಇನ್ನಷ್ಟು ಕಾಲ ನಿರಾಂತಕವಾಗಿ ದಾಂಪತ್ಯ ಸೌಖ್ಯವನ್ನು ಅನುಭವಿಸಲು ಅನುಕೂಲವಾಗಲಿ ಆ ಸಿದ್ದಾಂತವು ರೂಪುಗೊಳ್ಳುತ್ತಿದ್ದ ಹಾಗೆಯೇ ಮುಗಿದಿದ್ದ ಕಣ್ಣಿಗೆ ಮತ್ತೆ ಅಥವಾ ಬಂದ ಹಾಗಾಯಿತು ಅಲ್ಲಿ ಒಂದು ಸಣ್ಣ ಕನಸು ಆ ಕನಸಿನಲ್ಲಿ ಮತ್ತೆ ಮೋಹನೆಯಾದ ಮೇನಿಕೆಯು ಮೋಹ ಪ್ರಸಾದವನ್ನು ಬೇಡುವುದಕ್ಕಾಗಿ ವ್ರತ ಮಾಡಿದ್ದಾಳೆ ಪ್ರಸನ್ನನಾಗಿ ವಿಶ್ವಾಮಿತನು ಆ ವರವನ್ನು ಕೊಡಲು ಕೈ ನೀಡಿದ್ದಾನೆ ದೇವತೆಗಳೆಲ್ಲರೂ ವಿಷ್ಣರಾಗಿ ದೀನರಾಗಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಏನೋ ತಪ್ಪಿ ಏನೋ ತಪ್ಪಿಹೋದವರಂತೆ ಸಪ್ಪೆ ಮುಖ ಹಾಕಿಕೊಂಡು ನಿಂತಿದ್ದಾರೆ ಆಗ ಕೌಶಿಕನು ಇಲ್ಲ ಇಲ್ಲ ಇವೋ ನಿಮ್ಮದು ನಿಮಗೆ ಇವಳದು ಇವಳಿಗೆ ಎಂದು ಏನೋ ಭಾಗ ಮಾಡುತ್ತಾನೆ ದೇವತೆಗಳು ಸಂತೋಷಪಟ್ಟು ನಿನ್ನ ತಪಸ್ಸು ಅಕ್ಷಯವಾಗಲಿ ಎಂದು ಹರಿಸುತ್ತಾರೆ ಬೇನೆ ಸಂತೋಷದಿಂದ ಸೊಕ್ಕುವ ಆಗುತ್ತಿದ್ದಾಳೆ ಹಿಂದಿನಿಂದ ಯಾರೋ ಮುದುಕರು ಹಿಂದಿನ ಹಿಂದಿನ ಯಾವುದೋ ಕಲ್ಪದವರು ಕಲ್ಪವೃಕ್ಷ ಕಲ್ಪಕಲ್ಪಗಳ ತಲೆಗಳನ್ನು ಆರಿಸಿಕೊಂಡು ಬಂದವರಂತೆ ಎದುರು ಬಂದು ಸಿದ್ಧಂ ಸಾಧ್ಯಾಯ ಕಲ್ಪ್ಯತೆ ಎಂದು ಗುರುಗುತ್ತಾರೆ ದೇವತೆಗಳು ಆ ಭವ್ಯ ಮೂರ್ತಿಯ ಎದುರಿನಲ್ಲಿ ವಿನೀತರಾಗಿ ನಿಂತು ನಮ್ಮ ರಹಸ್ಯವನ್ನು ಇನ್ನೊಬ್ಬನು ಭೇದಿಸುವುದು ಸಾಲದೆ ಎಂದು ಕೇಳಿಕೊಳ್ಳುತ್ತಾರೆ ಆ ಮಹಾಪುರುಷನ ಘರ್ಜನೆ ದೇವತೆಗಳ ಪ್ರಾರ್ಥನೆ ಇವುಗಳಲ್ಲಿ ಅವಿಸನ್ಯತೆ ಅಗ್ನಿಯಲ್ಲಿ ವಿನಿಯೋಗಿಸುವ ದೀಕ್ಷಿತನಂತೆ ವಿಶ್ವಾಮಿತನು ಮೇನಿಕೆಯನ್ನು ವಿಸರ್ಜನೆ ಮಾಡಿದ್ದಾನೆ ಕನಸಿನಲ್ಲಿ ಹಾಗೆ ನಿಜವಾಗಿ ಮೇನಿಕೆಯನ್ನು ಹತ್ತ ಕೈ ಏನೋ ಆಗಿ ಆತನಿಗೆ ಎಚ್ಚರವಾಗಿದೆ ಮೇನಿಕೆಗೂ ಏನೋ ಕನಸು ಕನವರಿಸುತ್ತಿದ್ದಾಳೆ ಸ್ಪಷ್ಟ ಅಸ್ಪಷ್ಟವಾಗಿರುವ ಮಾತುಗಳು ಕೌಶಿಕನ ಕುತೂಹಲವಾದ ಕೆರಳಿಸಿದೆ ಹ್ಮ್ ಒಂದು ವರ್ಷ ಇಲ್ಲ ಇಲ್ಲ ಹಾಗಾದರೆ ನನಗೆ ನಿಮ್ಮ ಸ್ವರ್ಗವೇ ಬೇಡ ಮೇನಿಕೆಗೆ ಎಚ್ಚರವಾಗಿ ಹೊಯಿತು ತನಗಿಂತ ಮುಂಚೆ ಗಂಡದಿದ್ದಿರುವುದನ್ನು ಕಂಡು ಅವನನ್ನು ತಬ್ಬಿಕೊಂಡು ಗಳೇ ಹತ್ತು ಬಿಟ್ಟಳು ಆತನಿಗೆ ಕುತೂಹಲವಾಗಿ ಏನಿದು ಏನಿದು ಎಂದು ಸಮಾಧಾನಪಡಿಸಿದನು ಅವಳು ಪೂರ್ಣವಾಗಿ ಎಚ್ಚರಿಕೊಂಡು ದೇವಾ ನಾನು ದುಡುಕಿದೆ ಎಂದಳು ಏನು ದುಡುಕು ನಾನು ನಿಮ್ಮ ಮೊಹಪ್ರಸಾದವನ್ನು ಬೇಡಿ ಅದನ್ನು ಪಡೆದದು ಮಾನವ ಧರ್ಮವಾಯಿತು ಈ ಧರ್ಮವನ್ನು ಆಶ್ರಯಿಸಿ ಮಾನವೀಯಾದನೆಂದು ದೇವತೆಗಳು ನನ್ನ ಮೇಲೆ ಕೋಪಗೊಂಡಿದ್ದಾರೆ ಅದರ ಫಲ ಸ್ವರ್ಗವಾಸವನ್ನು ತಪ್ಪಿಸಬಹುದು ಅದಕ್ಕಿಂತ ಕೋಪ ಬಂದರೆ ಸಂತೋಷಪಡುವ ಶಕ್ತಿಯನ್ನು ತೆಗೆದುಕೊಂಡು ನಿತ್ಯ ದುಃಖ ನಿತ್ಯ ದುಃಖಿಯಾಗಿ ದುಃಖಿಯನ್ನಾಗಿ ಮಾಡಬಹುದು ಹಾಗೆ ಈಗ ಅವರ ಕೋಪ ಯಾವ ಫಲವನ್ನು ಕೊಟ್ಟಿದೆ ಈ ಮಾನವ ಧರ್ಮವನ್ನು ಬಿಟ್ಟು ಈಗಲೇ ಹಿಂತಿರುಗಿ ಬರಬೇಕು ಎಂದು ಅವರು ಬರುವುದಿಲ್ಲ ಎಂದು ನಾನು ಕೊನೆಗೆ ಒಂದು ತಿಂಗಳು ಒಂದು ಋತು ಒಂದು ಆಯನ ಎಂದು ಹೆಚ್ಚಿಸಿಕೊಂಡು ಬಂದು ಪುಟ್ಟ ಒಂದು ವರ್ಷ ಕಾಲ ಇಲ್ಲಿದ್ದು ಪ್ರೇಮ ಫಲವನ್ನು ನಿಲಗೊಪ್ಪಿಸಿ ಹಿಂತಿರುಗಬೇಕು ಎಂದು ಗೊತ್ತು ಹಾಗಾದರೆ ನನಗೆ ನಿಮ್ಮ ಸ್ವರ್ಗ ಸ್ವರ್ಗವೇ ಬೇಡ ಎಂದ ಅದೇನು ಮೇನಕೆಯ ಮಳೆಯಿಂದ ಕೂಡಿದ ಬಿಸಿಲಿನಂತೆ ಕಣ್ಣೀರು ಮಿಡಿಯುವ ನಗುವಿನಂತೆ ನಗುವಿನ ಹೇಳಿದಳ ಆ ಮುದ್ದು ಮೋಹ ಚಲ್ಲು ಸುಖ ಎಲ್ಲವನ್ನೂ ಹೇಳುವ ಒಂದು ಮುತ್ತು ಕೌಶಿಕನ ದೇಹ ಮನಸ್ಸು ಬುದ್ಧಿಗಳಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುತ್ತಿರುವುದು ಕೇಳಲೇಬೇಕೇ ಎಂದಳು ಬಲವಂತ ಮಾಡಿದರೆ ಹೇಳುವುದು ಎಂಬ ಅರ್ಥ ಧ್ವನಿಯಲ್ಲಿ ಮುಖಭಗ್ಲಿ ಅಂಗಭಂಗಿಯಲ್ಲಿ ಸ್ಪಷ್ಟವಾಗಿ ಕಾಡು ಕಂಡು ಬರುತ್ತಿತ್ತು ಕೌಶಿಕನು ರಸಿಕತನದ ತುಂಟಾತನವನ್ನು ಮರೆತು ಬಂದದ್ದನ್ನು ಹಿಂದಿರುಗಿಸಿಕೊಟ್ಟು ನಿನಗೆ ಬನಸಿಲ್ಲದಿದ್ದರೆ ಬೇಡ ಕಷ್ಟವಾದರೆ ಕೂಡದು ಆಯಾಸವಾದರೆ ಅದು ಹಾಗಿರಲಿ ಎಂದು ಹೇಳಿದನು ಮಾತಿನಲ್ಲಿ ಕಿವಿಗಳು ಅಂಗಯ್ಯಗಲ ಮಾಡಿಕೊಂಡು ಕೇಳುತ್ತೇನೆ ಎಳೆದಿದ್ದರೆ ಪೀಡಿಸುತ್ತೇನೆ ಬೇಕಾದದೇ ಆಗಲಿ ಹೇಳಬೇಕು ಎಂದು ನಡುವನ್ನು ಸೆಳೆದು ಹಿಡಿದುಕೊಂಡಿರುವ ಬಲಗೈಯೊಂದೇ ಹೇಳುತ್ತಿತ್ತು ಬೇಡವೆಂದರೂ ಬೇಕು ಬೇಡವೆನ್ನುತ್ತಿರುವ ಮನೋಭಾವವನ್ನು ಕಂಡು ಮೇನೆಗೆಯು ಸುಪ್ರೀತಳಾಗಿ ಪ್ರಿಯನ ಮುಂಗರನ್ನು ನೆರವೇರಿಸುತ್ತಾ ಸ್ವರ್ಗದಲ್ಲಿ ಸಿಕ್ಕಿದ ವಸ್ತುವೊಂದು ಸಿಕ್ಕಿದೆ ಅದನ್ನು ಬಿಟ್ಟು ಬಂದು ಬಿಡು ಎಂದು ಬರುವುದಿಲ್ಲ ಎಂದೇ ಸ್ವರ್ಗ ವಾಸವನ್ನು ತಪ್ಪಿಸುತ್ತೇವೆ ಎಂದರು ನಿಮ್ಮ ಸ್ವರ್ಗವೇ ಬೇಡ ಎಂದೇ ಅಷ್ಟೇ ಎಂದರು ಕೌಶಿಕನಿಗೆ ಸಂತೋಷ ಸಾಗಲದಲ್ಲಿ ತಾನೊಂದು ಕಲ್ಲು ಸಕ್ಕರೆಯ ತುಂಡಾಗಿರುವಂತೆ ಭಾಸವಾಯಿತು ಏನು ಹೇಳುವುದಕ್ಕೆ ತೋರದೆ ಪ್ರೇಮಫಲ ಎಂದರೇನು ಎಂದು ಕೇಳಿದರು ಮೇಣಿಕೆಯು ಸ್ತ್ರೀಸಹಜವಾದ ನಾಚಿಕೆಯನ್ನು ಅತ್ತಿಟ್ಟು ಒಂದು ಮುತ್ತು ಇಟ್ಟು ಒಂದು ಮಗು ಎಂದರು ಮಗು ಹೆಣ್ಣು ಅದೇನು ಹೆಣ್ಣು ಇಟ್ಟು ಹೆಣ್ಣಿನ ಮೋಹ ಹೆಚ್ಚಾದರೆ ಹೆಣ್ಣು ಗಂಡಿನ ಮೋಹ ಹೆಚ್ಚಾದರೆ ಗಂಡು ಕೌಶಿಕನು ಏನೂ ಹೇಳಲಾರದೆ ಭಾವಾಂತರ ಶೂನ್ಯವಾಗಿ ಮೋಹನ ಪೂರ್ಣವಾದ ಮನಸ್ಸಿನಿಂದ ಮರದೆಯ ಮಗ್ಗುಲಲ್ಲಿ ಸೇರಿಕೊಂಡರು ಅವಳು ಬೇಡವೆನ್ನಲ್ಲಿಲ್ಲ